ಶ್ರೀಗುರುಭ್ಯೋ ನಮ ಹರಿಗಣೇಶಯ ನಮಃ ಶುತಿಸ್ಮುರ ಭಗವತ್ಪಾದ ಶಂಕರ ಲೋಕಶಂಕರ ಶಂಕರ ಶಂಕರಾಚಾರ್ಯ ಕೇಶವಂ ಪಾದರಾಯಣಂ ಸೂತ್ರ ಭಾಷ್ಯಕೃತ ವಂದೇ ಭಗವಂತೌ ಪುನಃಪುನಃ ಶ್ತಿ ಸ್ಮೃತಿ ಪುರಾಣ ಇವುಗಳ ಆಶ್ರಯಸ್ಥಾನವಾಗಿರ್ತಕ್ಕಂತಹ ಪರಮಕರುಣಾಶ್ರಯಸ್ಥಾನವಾಗಿರ್ತಕ್ಕಂತಹ ಲೋಕಕ್ಕೆ ಮಂಗಳವನ್ನುಂಟು ಮಾಡತಕ್ಕಂತಹ ಆ ಭಗವಂತನಾದ ಶಂಕರನನ್ನು ಭಗವಂತನ ಪಾದವಿ ಅಥವಾ ಭಗವಂತನ ಅವತಾರವೇ ಆಗಿರತಕ್ಕಂತಹ ಭಗವತ್ಪಾದರಾದ ಭಗವದ್ ಅಂಶರಾದಂತಹ ಶಂಕರಾಚಾರ್ಯರನ್ನು ಕೂಡ ಪುನಃ ಪುನಃ ವಂದಿಸುತ್ತೇನೆ ಭಗವಾನ್ ಶಂಕರನ ಅವತಾರರಾದಂತಹ ಶಂಕರಾಚಾರ್ಯರು ಶಿವನ ಅವತಾರರಾದಂಥ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾಧರಾಯಣಂ ಅಂದರೆ ಸಾಕ್ಷಾತ್ ವ್ಯಾಸಾಯ ವಿಷ್ಣುರೂಪಾಯ ವಿಷ್ಣುಸ್ವರೂಪ ವಿಷ್ಣುವಿನ ಅವತಾರರಾದಂತಹ ಬಾದರಾಯಣರು ಬದರಿಕಾಶ್ರಮವಾಸಿ ಬದರ ಬಾದ ಬದರ ಬದರಿಕಾಶ್ರಮ ಬದರಿಯನ್ನು ಅಯನವನ್ನಾಗಿ ಮಾಡಿಕೊಂಡವರು ಆಶ್ರಯಸ್ಥಾನ ಆಶ್ರಮವನ್ನಾಗಿ ಮಾಡಿಕೊಂಡಿರುವವರು ಬಾದರಾಯಣರು ವ್ಯಾಸರು ಇವರಿಬ್ಬರನ್ನು ಕೂಡ ಸೂತ್ರ ಭಾಷ್ಯ ಕೃತವೂ ಬಂದೇ ಸೂತ್ರ ಬ್ರಹ್ಮಸೂತ್ರವನ್ನು ಮಾಡಿದವರು ಬಾದರಾಯಣರು ಬ್ರಹ್ಮಸೂತ್ರ ಕರ್ತೃಗಳು ಅಂದರೆ ವ್ಯಾಸರು ಭಾಷ್ಯ ಬರೆದವರು ಶಂಕರಾಚಾರ್ಯರು ಹೀಗೆ ಸೂತ್ರ ಮತ್ತು ಭಾಷ್ಯ ಎರಡನ್ನು ಬರೆದಂಥವರಿಗೆ ಭಗವಂತನ ಸ್ವರೂಪರೇ ಆದಂಥವರಿಗೆ ಪುನಃ ಪುನಃ ವಂದಿಸುತ್ತೇನೆ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಈಗ ನಾವು ಲೋಕಕ್ಕೆ ಸತ್ಯವನ್ನೇ ಹೀಗೆ ಅಂತ ಹೇಳಿ ಮೊತ್ತ ವ್ಯಾಸರ ನಂತರಕ್ಕೆ ತೋರಿಸಿಕೊಟ್ಟಂತಹ ಮಹಾನ್ ಭಾವರಾದಂತಹ ಗೌಡಪ್ಪ ಅದರ ಗೋವಿಂದ ಭಗವತ್ಪಾದರ ಶಿಷ್ಯರಾದಂತಹ ಗೌಡಪಾದರ ಪ್ರಶಿಷ್ಯರು ಗೋವಿಂದ ಭಗವತ್ಪಾದರ ಶಿಷ್ಯರೂ ಆಗಿರತಕ್ಕಂತಹ ಆದಿಶಂಕರ ಭಗವತ್ಪಾದರ ಅದ್ವೈತ ಸಿದ್ಧಾಂತದ ಒಂದು ಬೆಳಕಿನಲ್ಲಿ ಬ್ರಹ್ಮನಿಷ್ಠರು ಅವಧೂತರು ಎನಿಸಿದಂತಹ ಹೊಳೆ ನರಸಿಪುರದ ಶ್ರೀ ಶ್ರೀ ಸಚ್ಚಿದಾನಂದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಗಳು ಅವರ ನೇರ ಶಿಷ್ಯರಾದಂತಹ ಡಾಕ್ಟರ್ ಕೆ ಜಿ ಸುಬ್ರಣ ಶರ್ಮ ಇವರೆಲ್ಲರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಮಹಾಮಹೋಪಾಧ್ಯಾಯರು ಅದ್ವೇದ ವೇದಾಂತ ಬಾರಿತಿಯು ವಾರದಿಗಳು ಆಗಿರ್ತಕ್ಕಂಥ ವಿದ್ವಾನ್ ಡಾಕ್ಟರ್ ಕೆಜಿ ಜಿ ಸುಬ್ರಹಣ ಶರ್ಮ ಇವರು ಅನೇಕ ಅದ್ವೈತ ಪ್ರವಚನಗಳನ್ನು ಸುಮಾರು ಹದಿನಾರು ವರ್ಷಗಳ ಕಾಲ ಸಾಕ್ಷಾತ್ ಸಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಒಂದು ಆಶ್ರಯದಲ್ಲಿ ಗುರು ಶುಶ್ರೂಷೆಯಲ್ಲಿ ವಿದ್ಯೆಗಳನ್ನು ಪಡ್ಕೊಂಡು ಇದೀಗ ಹಲವಾರು ವರ್ಷಗಳಿಂದ ಅದ್ವೈತದ ಪರಂಪರೆಯ ಅಂದರೆ ಭಗ ಭಗವಂತ ಅಂದರೆ ಪರಮಾತ್ಮ ಅಥವಾ ಬ್ರಹ್ಮ ಎನ್ನತಕ್ಕಂಥದ್ದು ಆತ್ಮ ಎನ್ನತಕ್ಕಂಥದ್ದು ಅಭಿನ್ನ ನಮ್ಮೊಳಗೆ ಇರತಕ್ಕಂಥವು ನಾವನೇ ನಾನು ಎನ್ನತಕ್ಕಂಥದ್ದು ಪ್ರತ್ಯೇಕವಾಗಿಲ್ಲ ಎನ್ನತಕ್ಕಂಥ ತತ್ವವನ್ನು ಪಸರಿಸುತ್ತಾ ಜಗದೆಲ್ಲೆಡೆ ಆ ಸಚ್ಚಿದಾನಂದದ ಅನುಭವವನ್ನು ಮಾಡಲು ತಮ್ಮ ಒಂದು ಕೈಂಕರ್ಯವನ್ನು ಸೇವೆಯನ್ನು ಅನುಗ್ರಹವನ್ನು ಮಾಡ್ತಾ ಇರತಕ್ಕಂತಹ ಈ ಒಂದು ಡಾಕ್ಟರ್ ಕೆ ಜಿ ಸುಬ್ರಹ್ಯ ಶರ್ಮರ ಒಂದು ಚರಣಗಳಿಗೂ ವಂದಿಸುತ್ತಾ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಚರಣಗಳಿಗೂ ವಂದಿಸುತ್ತಾ ಸಕಲ ಗುರು ಪರಂಪರೆಗಳಿಗೆ ವಂದಿಸುತ್ತಾ ಈ ಸಚ್ಚಿದಾನಂದೇಂದ್ರ ಸರಸ್ವತಿಯವರು ಬರೆತಕ್ಕಂಥ ಬರೆದಿರತಕ್ಕಂಥ ಅಧ್ಯಾತ್ಮವೆಂದರೆ ಏನು ಎನ್ನತಕ್ಕಂಥ ಬಾಲ ಪಾಠ ವೇದಾಂತ ಪ್ರವೇಶಕ್ಕೆ ಮೊದಲನೇ ಇದಾಗಿರ್ತಕ್ಕಂಥ ಈ ಒಂದು ವಿಚಾರವನ್ನು ನೋಡೋಣ ಪ್ರಶ್ನೋತ್ತರ ರೂಪಾಯಿ ಈಗಾಗಲೇ ಅದರಲ್ಲಿ ನಾವು ನೋಡಿದ ಪ್ರಕಾರ ಆತ್ಮನ ಸ್ವರೂಪದ ಬಗ್ಗೆ ಅಂದರೆ ನಮ್ಮೆಲ್ಲರ ನಿಜ ಸ್ವರೂಪವಾಗಿರ್ತಕ್ಕಂಥ ಈ ಆತ್ಮ ಅವನು ಒಬ್ಬನೇ ನಮ್ಮೆಲ್ಲರ ನಿಜ ಸ್ವರೂಪವಾಗಿರ್ತಕ್ಕಂಥ ಆತ್ಮ ಒಬ್ಬನೇ ಅಂತ ನನ್ನ ಆತ್ಮ ಬೇರೆ ಅವನ ಆತ್ಮ ಬೇರೆ ಇನ್ನೊಂದು ಪ್ರಾಣಿ ಆತ್ಮ ಬೇರೆ ಅಲ್ಲ ಈ ಆತ್ಮನಿಗೆ ಜನ್ಮ ನಾಶಗಳು ಅಂಥೇಳಿ ಇಲ್ಲ ಅಜರಾಮರ ಅವನು ಸಚ್ಚಿದಾನಂದ ಸ್ವರೂಪ ಸತ್ ಇರುವಿಕೆ ಚಿತ್ ಜ್ಞಾನ ಸ್ವರೂಪ ಆನಂದ ಸ್ವರೂಪ ಹೀಗೆ ಇದು ಮೂರು ಅವನು ಸದಾ ಇರತಕ್ಕಂಥ ನಿತ್ಯನು ಆಮೇಲೆ ಚಿತ್ ಜ್ಞಾನ ಸ್ವರೂಪನು ಆನಂದ ಸ್ವರೂಪನು ಇದನ್ನು ಅರಿಯದೆ ನಾವು ಬೇರೆ ಬೇರೆ ಆತ್ಮಸ್ವರೂಪಗಳನ್ನು ಕಲ್ಪನೆ ಕಲ್ಪನೆ ಮಾಡಿಕೊಂಡು ನಾನು ಬೇರೆ ಅವರು ಬೇರೆ ಅಂತೇಳಿ ಕಚ್ಚಾಡ್ತಾ ಇದ್ದೇವೆ ಇದರಿಂದಲೇ ಬಗೆಬಗೆಯಾದ ಅನರ್ಥಗಳನ್ನು ಅನುಭವಿಸ್ತಾ ಇದ್ದೇವೆ ಅಂಥೇಳಿ ಸ್ವಾಮೀಜಿಯವ್ರು ಹೇಳ್ತಾರೆ ಆಗ ಇನ್ನೊಂದು ಪ್ರಶ್ನೆ ಬರ್ತದೆ ಇದು ಯಾರೋ ಕೆಲವರು ವೇದಾಂತಿಗಳು ಮಾತ್ರ ಹೇಳಿಕೊಳ್ಳುತ್ತಾ ಇರ್ತಕ್ಕಂಥ ಮಾತಲ್ವೇ ಆ ಒಂದು ಪಂಗಡದವರ ಮತವನ್ನು ಅನುಸರಿಸಿ ಮಿಕ್ಕವರೆಲ್ಲರೂ ತಮ್ಮ ತಮ್ಮ ಮತವನ್ನು ಬಿಡುವುದಕ್ಕಾಗ್ತದೆ ಅವರವರಿಗೊಂದು ನಂಬಿಕೆ ಇರ್ತದೆ ಈ ವೇದಾಂತಿಗಳು ಒಂದು ಈ ರೀತಿಯಾಗಿ ಹೇಳ್ತಾರೆ ಅಂತೇಳಿ ಅವರ ಒಂದೇ ಅಭಿಪ್ರಾಯವೇ ಸರಿ ಅಂತೇಳಿ ಬಾಕಿ ಎಲ್ಲ ಅಭಿಪ್ರಾಯ ಬೇರೆ ಬೇರೆ ಅವರವರ ಅಭಿಪ್ರಾಯ ಇರತಕ್ಕಂಥವರು ತಮ್ಮ ತನ್ನ ತನ್ನ ತನ್ನವನ್ನು ಬಿಡ್ಲಿಕ್ಕಾಗ್ತದೆ ತನ್ನ ತಾನು ಮರೆತರ ಏನು ಸುಖವಿದೆ ನಿನ್ನ ನೀನು ಮರೆತರೆಯೇನು ಸುಖವಿದೆ ತನ್ನ ತನವ ಮರೆತರೇನು ಸೊಗಸಿದೆ ಅಂತ ಹೇಳಿದ್ದಾರೆ ನಿನ್ನ ನೀನು ಮರೆಯುವುದು ಅಂತ ಹೇಳಿದರೆ ಯಾವುದು ಅದೇ ಅಜ್ಞಾನ ನೀನು ಅಂತ ಹೇಳಿದರೆ ಯಾರು ಆತ್ಮ ಇದನ್ನು ಮರೆತಾಗ ಇಲ್ಲ ತನ್ನತನವ ಮರೆತರ ಏನು ಸೊಗಸಿದೆ ಆತ್ಮಕ್ಕೊಂದು ಸ್ವಭಾವ ಆತ್ಮದ ಗುಣ ಏನದು ಆತ್ಮಗುಣ ಅಂತೇಳಿ ಹೇಳಿದರೆ ಜಗತ್ತಲ್ಲೆಲ್ಲ ವಿಸ್ತಾರವಾಗಿ ಹರಡಿಕೊಂಡಿರ್ತಕ್ಕಂಥದ್ದು ಎಲ್ಲರೊಳಗಡೆ ಕೂಡ ಅದೇ ಆತ್ಮದ ಲಕ್ಷಣ ಗುಣ ನಿರ್ಗುಣವಾದರೂ ಅದು ಸಾಕಾರವಾಗಿ ಗುಣವನ್ನು ತೋರ್ತದೆ ಸಾಕಾರ ಅಂದರೆ ಈ ರೀತಿಯಲ್ಲಿ ಪಾಂಚಭೌತಿಕ ಶರೀರದೊಳಗಡೆ ಚೈತನ್ಯ ರೂಪವಾಗಿ ವ್ಯಕ್ತ ಆಗ್ತದೆ ಅಷ್ಟೇ ಹೊರತು ಅದು ಇದು ಕಾಣ ಆಕಾರ ಆತ್ಮಕ್ಕೆ ಆಕಾರವಿಲ್ಲ ಕಾಣುವುದಿಲ್ಲ ಅದು ಜಗತ್ತಾಗಿ ಸೃಷ್ಟಿಯಾಗಿ ಆ ಆತ್ಮವು ಪರಮಾತ್ಮವು ಅಥವಾ ಆತ್ಮವು ವ್ಯಕ್ತವಾಗಿದೆ ಅದೇ ಆತ್ಮ ಆ ಆತ್ಮವೇ ವಿಸ್ತಾರವಾಗಿ ಅಥವಾ ಆತತ್ ಗಮನಿ ಜಗತ್ತಲ್ಲೆಲ್ಲ ಹರಡಿಕೊಂಡು ಸೃಷ್ಟಿಯ ರೂಪದಲ್ಲಿ ಅವ್ಯಕ್ತವಾಗಿದ್ದದ್ದು ವ್ಯಕ್ತವಾಗಿ ತೋರಿದೆ ಅಂತೇಳಿ ಹೇಳ್ತಕ್ಕಂಥದ್ದು ಹಾಗಾಗಿ ಅದು ವೇದಾಂತಿಗಳ ಮತ ಅದನ್ನು ಬಾಕಿ ಎಲ್ಲ ಅವರವರ ಮತ ಬೇರೆ ಬೇರೆಗೆಲ್ಲ ಅಂಥವರೆಲ್ಲ ತಮ್ಮ ತಮ್ಮ ಮತವನ್ನು ಬಿಡಲಿಕ್ಕಾಗ್ತದೆ ವೇದಾಂತಿಗಳು ಹೀಗೆ ಹೇಳ್ತಾರೆ ಅಂಥೇಳಿ ಇದು ಒಂದು ವರ್ಗದವರ ವೇದಾಂತಿಗಳ ಮತ ಅಲ್ವಾ ಅಂಥೇಳಿ ಪ್ರಶ್ನೆ ಕೇಳ್ತಾರೆ ಆಗ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ಯಾರೋ ಕೆಲವರು ವೇದಾಂತಿಗಳು ಎಂಬುವರು ಹೇಳುತ್ತಾ ಇದ್ದಾರಾದ್ದರಿಂದ ನಾವು ಒಪ್ಪಬೇಕೆಂಬುದಾಗಲಿ ಒಪ್ಪಬಾರದು ಎಂಬುದಾಗಲಿ ಸರಿಯಲ್ಲ ಸಂತೆಗೆ ಕೆಲವು ದಿವಸಗಳು ದಿನಸುಗಳು ವ್ಯಾಪಾರಕ್ಕೆ ಬಂದಿದ್ದರೆ ಅವುಗಳನ್ನು ಬೆಳೆದವ್ರು ಯಾರು ಮಾಡಿದವರು ಯಾರು ಅಂಥೇಳಿ ಮೊದಲು ವಿಚಾರ ಮಾಡಿ ಆಮೇಲೆ ಆ ಪದಾರ್ಥಗಳ ಬೆಲೆಯನ್ನು ಕಟ್ಟುತ್ತೇವೋ ಇಲ್ಲ ಹ್ಞೂ ಇದು ಎಲ್ಲಿಂದ ಯಾವರಿಂದ ಇದನ್ನು ಬೆಳೆದವ್ನು ಯಾರು ಹ್ಞೂ ಈ ಮುಂತಾಗಿ ಎಲ್ಲ ವಿಚಾರ ಮಾಡ್ತೇವೋ ಅಥವಾ ಆ ವಸ್ತುವನ್ನು ನೋಡ್ತೇವೋ ಮೊದಲು ಹೇಗಿದೆ ಅಂತೇಳಿ ಆ ತರಕಾರಿ ಹೇಗಿದೆ ಚೆನ್ನಾಗಿದೆಯಾ ನೋಡುವಾಗ ಚೆನ್ನಾಗಿದೆ ಅಂತೇಳಿ ಆದರೆ ನಾವು ಅದನ್ನು ತಗೊಳ್ತೇವೆ ಅಥವಾ ಬೆಲೆ ಕಟ್ತೇವೆ ಅದಕ್ಕೆ ಹಾಗೆಯೇ ಈ ತತ್ವವನ್ನು ಹೇಳಿದವರು ಯಾರು ವೇದಾಂತಿಗಳೋ ಅದ್ವೈತಿಗಳೋ ಹ್ಞೂ ಏನು ಇಲ್ಲಿ ಲೆಕ್ಕಕ್ಕೆ ತಗೊಳ್ಬೇಕು ಅಂತಿಲ್ಲ ನಿಮಗಿಷ್ಟ ಆಯಿತೋ ಈ ವಿಚಾರ ಹ್ಞೂ ಇದು ನ್ಯಾಯಸಮ್ಮತವಾಗಿದೆಯೇ ಇದು ಅನುಭವಕ್ಕೆ ಹೊಂದಿಕೆಯಾಗಿದೆಯೇ ಇದು ತಿಳುವಳಿಕೆಯಿಂದ ಜನರಿಗೆ ಪ್ರಯೋಜನ ಉಂಟೆ ಎಂಬುದನ್ನು ನೋಡಬೇಕು ಇದನ್ನು ಯಾರು ಹೇಳಿದರು ಎಲ್ಲಿಂದ ಬಂತಿದೆ ಈ ವಿಚಾರ ಎನ್ನುವುದು ಮತ್ತಿನ ಪ್ರಶ್ನೆ ಇದು ವಿಷಯ ಹೌದಾ ನಿಮಗೆ ಏನು ಅನ್ನಿಸ್ತದೆ ನಿಮ್ಮ ಅನುಭವ ಏನು ಇದರಲ್ಲಿ ಈ ಬಗ್ಗೆ ಏನಾದರೂ ಪ್ರಯೋಜನ ಆಗ್ಬೋದಾ ಇದರಿಂದ ಈ ವಿಚಾರದಿಂದ ಇದು ನ್ಯಾಯಸಮ್ಮತವೋ ಅನುಭವಕ್ಕೆ ಹೊಂದಿಕೆ ಆಗ್ತದೋ ಇದನ್ನು ತಿಳ್ಕೊಳ್ಬೇಕು ಮೊದಲು ಈ ತತ್ವಗಳನ್ನು ನಂಬುವುದರಿಂದ ಯಾರೊಬ್ಬರೂ ತಮ್ಮ ಮತವನ್ನು ಬಿಟ್ಟು ಬಿಡಬೇಕಾಗುವುದಿಲ್ಲ ಬಿಟ್ಟು ಬಿಡಬೇಕಾಗುವುದು ಎಂಬುದು ಏನೂ ಇಲ್ಲ ಯಾಕೆಂದರೆ ಇಲ್ಲಿ ಮತಾಚರಣೆಗೆ ವಿರುದ್ಧವಾದದ್ದೇನೂ ಹೇಳುವುದಿಲ್ಲ ಚೆನ್ನಾಗಿ ನೋಡಿದರೆ ಮತಗಳಿಗೆ ಈ ವಿಚಾರದಿಂದ ದಾರ್ಢ್ಯವೇ ಬರ್ತದೆ ದೃಢತ್ವವೇ ಬರ್ತದೆ ಇನ್ನಷ್ಟು ಗಟ್ಟಿಯಾಗ್ತದೆ ಯಾಕೆ ದೇವರು ನಮ್ಮೊಳಗೂ ನಮ್ಮ ಈ ಶರೀರ ಏನಿದೆ ಶರೀರದೊಳಗೆ ದೇವರಿದ್ದಾನೆ ಅಂತ ಹೇಳಲಾಗೈತೆ ಅಷ್ಟು ಅಂತರಾತ್ಮನಾಗಿ ಇದನ್ನು ಯಾರು ವಿರೋಧಿಸ್ತಾರೆ ಈ ವೇದಾಂತವನ್ನು ನಮ್ಮೊಳಗೆ ದೇವರೊಂದು ಅಸ್ತಿತ್ವ ಇಲ್ಲದಿದ್ದರೆ ನಮಗೆ ಹೇಗೆ ಚೈತನ್ಯ ಬರಬೇಕು ನಾವು ಹೇಗೆ ಮಾತಾಡಬೇಕು ನಮ್ಮ ಇಂದ್ರಿಯಗಳು ಹೇಗೆ ಪ್ರವರ್ತಿಸಬೇಕು ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡಬೇಕು ನಮ್ಮ ಬುದ್ಧಿಗೆ ಕೆಲಸ ಮಾಡಬೇಕು ಆ ಚೈತನ್ಯ ಎಲ್ಲ ಆ ಚೈತನ್ಯವೇ ಪರಮಾತ್ಮ ಅಥವಾ ಅದೇ ಆತ್ಮ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನೇ ಪರಮಾತ್ಮ ಅಂತ ಇಟ್ಕೊಳ್ಳಿ ಒಟ್ಟಿನಲ್ಲಿ ಅದು ನಮ್ಮ ನಿಜ ಸ್ವರೂಪ ಅದು ಅಂತೇಳಿ ಹೇಳ್ತಕ್ಕಂಥದ್ದು ಇಲ್ಲಿ ದಾರ್ಢ್ಯವೆಲ್ಲಿಂದ ಬಂತು ಪ್ರಶ್ನೆ ಕೇಳ್ತಾರೆ ಹ್ಞೂ ನಮ್ಮ ದೇಶದಲ್ಲೇ ಒಬ್ಬೊಬ್ಬನೊಂದು ಮತ ಅನುಸ ಅನುಸರಿಸ್ತಾ ಇದ್ದಾನೆ ಅವರಿಗೆಲ್ಲ ಈ ವಿಚಾರದ ಪ್ರಯೋಜನ ಆಗ್ತದಾ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ನಮ್ಮ ದೇಶದಲ್ಲಿ ಆಗಲಿ ಮಿಕ್ಕ ದೇಶಗಳಲ್ಲಿ ಆಗಲಿ ಎಲ್ಲ ಮತಗಳು ಶ್ರದ್ಧಾಭಕ್ತಿಗಳ ಆಧಾರದ ಮೇಲೆ ಏನು ಎಲ್ಲರೂ ಕೂಡ ತಾವು ತಾವು ನಂಬಿಕೊಂಡಿರ್ತಕ್ಕಂಥ ದೇವರನ್ನು ಭಕ್ತಿಯಿಂದ ಉಪಾಸನೆ ಮಾಡ್ತಾರೆ ಸ್ತೋತ್ರ ಮಾಡ್ತಾರೆ ಪೂಜಿಸ್ತಾರೆ ಈ ಸಾಧನೆಗಳು ಒಂದೊಂದು ಮತದವರಲ್ಲಿ ಒಂದೊಂದು ಬಗೆಯಾಗಿರ್ತದೆ ಒಂದೊಂದು ಮತದಲ್ಲಿಯೂ ಮಹಾತ್ಮ ಇರ್ತಾರೆ ಅವರಿಗೆ ವಿಶೇಷವಾಗಿ ಆಯಾ ತತ್ವಗಳ ನೇರವಾದ ಅನುಭವ ಆಗಿರ್ತದೆ ಎಂಬುದಾಗಿ ಆಯಾ ಮತಸ್ಥರು ಹೇಳ್ಕೊಳ್ತಾರೆ ಆಯಾ ಮತಗ್ರಂಥಗಳ ಮತ್ತು ಮತ ಉಪದೇಶಕರ ಬೋಧನೆಯಂತೆ ನಡ್ಕೊಳ್ಳುವುದೇ ಧರ್ಮ ಅಂತೇಳಿ ಕೂಡ ಅದಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು ಅಧರ್ಮ ಅಂತೇಳಿ ಕೂಡ ಧರ್ಮದಿಂದ ಸದ್ಗತಿಯೂ ಅಧರ್ಮದಿಂದ ದುರ್ಗತಿಯೂ ಆಗ್ತದೆ ಅಂತೇಳಿ ಅವರೆಲ್ಲರೂ ಹೇಳ್ತಾರೆ ಒಬ್ಬೊಬ್ಬರು ತಮ್ಮ ತಮ್ಮ ಮತದಲ್ಲಿರತಕ್ಕಂಥ ಅಭಿಮಾನದಿಂದ ತಮ್ಮ ಆಚರಣೆಗಳನ್ನು ಉಪದೇಶಗಳನ್ನು ಒಪ್ಪದೇ ಇರುವವರನ್ನೆಲ್ಲ ನಿಂದಿಸ್ತಾರೆ ತಮ್ಮದೊಂದೇ ಸರಿ ಅಂತೇಳಿ ಈ ಕಾರಣಗಳಿಂದ ಬೇರೆ ಬೇರೆ ಮತಗಳವರಿಗೆ ಜಗಳಗಳು ಹೊಡೆದಾಟಗಳು ಆಗಾಗ್ಗೆ ಆಗುತ್ತಾ ಹಿಂಸೆ ಕೊಲೆ ಮುಂತಾದಗಳು ತಲೆದೋರುತ್ತಾ ಆದರೂ ಯಾವ ಮತದವರು ಜನರ ಮತ್ತು ಪ್ರಾಣಿಗಳ ಹಿಂಸೆಯನ್ನಾಗಲಿ ಕೊಲೆಯನ್ನಾಗಲಿ ಧರ್ಮವೆಂದು ಒಪ್ಪುವುದಿಲ್ಲ ಹೀಗಿರುವ ಕಾರಣ ಮತಗಳಿಗೆಲ್ಲ ಆಧಾರವಾಗಿರತಕ್ಕಂಥ ಪ್ರಧಾನವಾದ ಸಾಮಾನ್ಯ ತತ್ವಗಳು ಯಾವುವು ಪ್ರಧಾನವಲ್ಲದ ವಿಷಯಗಳು ಯಾವನ್ನು ವಿಂಗಡಿಸಿಕೊಳ್ಳುವುದು ಅವಶ್ಯ ಅಧ್ಯಾತ್ಮ ವಿಚಾರದಿಂದ ಎಲ್ಲ ಮತದವರು ತಮ್ಮ ತಮ್ಮ ಮತದಲ್ಲಿ ಸಾರವಾದಂತಹ ಅಂಶವನ್ನು ಗೊತ್ತುಪಡಿಸಿಕೊಳ್ಳಬಹುದು ಅದನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ ಬರ್ತದೆ ಅದಕ್ಕೆ ಆಧಾರವಾದಂಥ ಯುಕ್ತಿಯನ್ನು ಅನುಭವವನ್ನು ಕಂಡುಕೊಳ್ಳಬಹುದು ಅದನ್ನು ಸಮರ್ಥನೆ ಮಾಡಲಿಕ್ಕೆ ಬೇಕಾದಂಥ ಯುಕ್ತಿ ಹಾಗೂ ಅನುಭವ ಅಧ್ಯಾತ್ಮ ವಿಚಾರ ಮಾನವರಿಗೆಲ್ಲ ಸಹಜವಾಗಿರ್ತಕ್ಕಂತಹ ಅನುಭವದ ಆಧಾರದ ಮೇಲೆ ಆದರಿಂದ ಅದನ್ನ ಯಾವುದಾದರೂ ಒಂದು ಮತದವರು ತಮ್ಮದೇ ಅಂತ ಹೇಳಿ ಇತರರಿಗೆ ದೊರಕದ ಹಾಗೆ ಬೇರ್ಪಡಿಸಿ ಮಡಿಯಲ್ಲಿ ಬರುವುದಿಲ್ಲ ಈಗ ಕೆಲವರು ಹೇಳ್ತಾರೆ ಇದನ್ನು ಇದು ವೈಷ್ಣವರಿಗೆ ಮಾತ್ರ ಉಳಿದವರಿಗೆ ಹೇಳಬಾರ್ದು ಇದನ್ನು ಉಪದೇಶ ಮಾಡಬಾರ್ದು ಅಥವಾ ಇದು ಶೈವರಿಗೆ ಮಾತ್ರ ಇದನ್ನು ವೈಷ್ಣವರಿಗೆ ಹೇಳಬಾರ್ದು ಹೀಗೆ ಹೇಳ್ದ ಇದೆ ಆದರೆ ನಮ್ಮ ಆತ್ಮದ ಬಗೆಗಿನ ಜ್ಞಾನ ಇದು ಅಂತಹ ಮಡಿಮೈಲಿಗೆಲಿ ಇರತಕ್ಕಂಥ ವಿಚಾರ ಅಲ್ಲ ಪ್ರತಿಯೊಂದು ಆತ್ಮನ ಅಂದರೆ ಪ್ರತಿಯೊಂದು ಜೀವಿ ಈ ಲೋಕದಲ್ಲಿ ಯಾವುದೆಲ್ಲ ಸೃಷ್ಟಿ ಇದೆ ಅದು ಮುಖ್ಯವಾಗಿ ಮಾನವನ ಇದು ಹಕ್ಕು ಅಂತೇಳಿ ಹೇಳ್ತಾರೆ ಬ್ರಹ್ಮವಿದ್ಯೆ ಅನ್ನತಕ್ಕಂಥದ್ದು ಅಧ್ಯಾತ್ಮ ವಿದ್ಯೆ ಅನ್ನತಕ್ಕಂಥದ್ದು ಯಾವುದೇ ಮತಧರ್ಮಗಳಿಗೆ ಯಾವುದೇ ಮತಧರ್ಮಗಳ ಭೇದವಿಲ್ಲದೆ ಯಾವುದೇ ಜಾತಿ ನೀತಿಗಳ ಭೇದವಿಲ್ಲದೆ ಯಾವುದೇ ದೇಶ ಕಾಲಗಳ ಭೇದವಿಲ್ಲದೆ ಎಲ್ಲ ಮನುಷ್ಯರಾಗಿ ಹುಟ್ಟಿದಂತೂ ಯಾರಿದ್ದಾರೆ ಅವರೆಲ್ಲರ ಒಂದು ಅದನ್ನು ಇದನ್ನು ಪಡೆಯತಕ್ಕಂಥದ್ದು ಅವರ ಹಕ್ಕು ಅವರಿಗೆ ಹಕ್ಕಿದೆ ಇದರಲ್ಲಿ ಅಂತೇಳಿ ಅಧಿಕಾರ ಇದೆ ಬ್ರಹ್ಮವಿದ್ಯೆ ಅಥವಾ ಅಧ್ಯಾತ್ಮವಿದ್ಯೆ ಆತ್ಮನ ಬಗ್ಗೆ ತಿಳ್ಕೊಳ್ಳುವುದರಲ್ಲಿ ಅಂತೇಳಿ ಹೇಳ್ತಾರೆ ವೇದಾಧಿಕಾರಕ್ಕೆ ಉಪನಯನ ಆಗಬೇಕು ಉಪನಯನ ಸಂಸ್ಕಾರಗಳಾಗಬೇಕು ಅಥವಾ ಯಜ್ಞ ಯಾಕಾದಿಗಳನ್ನು ಮಾಡಲಿಕ್ಕೆ ಬ್ರಾಹ್ಮಣರಾಗಬೇಕು ಹೀಗೆಲ್ಲ ಬರ್ತದೆ ಆದರೆ ಇದಕ್ಕೆ ಹಾಗಲ್ಲ ಇದು ಎಲ್ಲರಿಗೂ ಯೋಗ್ಯವಾಗಿರ್ತಕ್ಕಂತಹ ಒಂದು ಸಾಧನಾ ಮಾರ್ಗ ಮೋಕ್ಷವನ್ನು ಪಡೀಲಿಕ್ಕೆ ಬ್ರಹ್ಮವಿದ್ಯೆ ಅಥವಾ ಆತ್ಮವಿದ್ಯೆ ಆತ್ಮ ಅಂತೇಳಿ ಇದನ್ನು ಅಧ್ಯಾತ್ಮ ಆತ್ಮನ ಕುರಿತಾಗಿರ್ತಕ್ಕಂತಹ ಜ್ಞಾನ ಅದರ ಅನುಭವ ಆಗತಕ್ಕಂಥದ್ದು ಇದು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಇದನ್ನು ಮಾಡಿಕೊಳ್ಳಬೋದು ಯಾರಿಗೂ ಕೂಡ ಇದು ವರ್ಜ್ಯವಲ್ಲ ನಿಷೇಧವಿಲ್ಲ ಇದಕ್ಕೆ ಅನಧಿಕಾರಿಗಳಲ್ಲ ಯಾರು ಕೂಡ ಅಂಥೇಳಿ ಘಂಟಾಘೋಷವಾಗಿ ಜಗತ್ತಿನೆಲ್ಲೆಡೆ ಘೋಷಣೆ ಮಾಡಿರ್ತಕ್ಕಂತಹ ಮಹಾನುಭಾವರು ಶಂಕರರು ಆದಿಶಂಕರರು ಹಾಗೂ ಅವರ ಪರಂಪರೆಯಲ್ಲಿ ಬಂದಂತಹ ಎಲ್ಲರೂ ಕೂಡ ಹಾಗಾಗಿ ಇಲ್ಲಿ ಸ್ವಾಮೀಜಿಯವರು ಸಚಿಾನಂದ ಸರಸ್ವತಿ ಸ್ವಾಮೀಜಿಯವರು ಆ ರೀತಿ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಆತ್ಮನೂ ಉಂಟು ಆದ ಕಾರಣ ಅಧ್ಯಾತ್ಮ ವಿಚಾರದಲ್ಲಿ ಎಲ್ಲರಿಗೂ ಸಮವಾಗಿ ಪಾಲು ಉಂಟು ಅಂತೇಳಿ ಹೇಳ್ತಾರೆ ಆಗ ಪುನಃ ಪ್ರಶ್ನೆ ಮಾಡ್ತಾರೆ ಬೇರೆ ಬೇರೆ ಮತಗಳ ವಿಚಾರ ಹಾಗಿರಲಿ ಸಾಮಾನ್ಯವಾಗಿ ನಮಗೆಲ್ಲರಿಗೂ ತಿಳಿದಿರುವುದಕ್ಕೆ ತಾವು ವಿರುದ್ಧವಾಗಿ ಹೇಳ್ತಾ ಇದ್ದೀರಲ್ಲ ನಾವು ಬೇರೆ ಬೇರೆ ಆಗಿದ್ದರಲ್ವೇ ಒಬರಿಗೊಬ್ಬರು ಹೇಗೆ ನಡ್ಕೊಳ್ಬೇಕು ಎನ್ನುವತಕ್ಕಂಥ ವಿಚಾರ ಹುಟ್ಟುವಂಥದ್ದು ಒಬ್ಬನೇ ಇದ್ದುಕೊಂಡಿದ್ದರೆ ವ್ಯವಹಾರ ಎಲ್ಲಿಂದ ಬಂತು ಉಪಕಾರ ಅಪಕಾರ ಇವುಗಳೆಲ್ಲ ಎಲ್ಲಿ ಇಬ್ಬರಿದ್ದರೆ ಮಾತ್ರ ಸಾಧ್ಯ ಪುಣ್ಯ ಪಾಪ ಎಲ್ಲ ದ್ವಂದ್ವಗಳು ಎಲ್ಲರಲ್ಲಿಯೂ ಕೂಡ ಒಬ್ಬನೇ ಆತ್ಮನಿದ್ದರೆ ಯಾರಿಂದ ಯಾರಿಗೆ ಉಪಕಾರ ಯಾರಿಂದ ಯಾರಿಗೆ ಅಪಕಾರ ಇದೇ ಗೀತೆಯಲ್ಲಿ ಹೇಳಿದ್ದು ನೀನು ಕೊಲ್ಲುವವನು ಅಲ್ಲ ಕೊಲ್ಲಿಸಿಕೊಳ್ಳುವವನೂ ಅಲ್ಲ ಅರ್ಜುನನಿಗೆ ಕೃಷ್ಣ ಹೇಳಿದ್ದು ಅಂದರೆ ನೀವು ಹೇಳೋದು ನಿಜವೇ ಆತ್ಮನೊಬ್ಬನೇ ಇರುವಡಿಯಲ್ಲಿ ಅವನಿಗೆ ತನ್ನಿಂದ ತನಗೆ ಆಗಬೇಕಾದ ಉಪಕಾರವಿಲ್ಲ ಇಲ್ಲ ಆದರೆ ಬೇರೆ ಬೇರೆಯಾಗಿ ಕಾಣ್ತಾ ಇರತಕ್ಕಂಥ ಪ್ರಾಣಿಗಳಲ್ಲಿಯೂ ಮನುಷ್ಯರಲ್ಲಿಯೂ ಒಬ್ಬನೇ ಆತ್ಮನಿರುವನೆಂಬುದಕ್ಕೆ ಇದರಿಂದ ಅಡ್ಡಿಯೇನು ಅಂದರೆ ನಾವುಗಳೆಲ್ಲರೂ ಒಬ್ಬರಿಗೊಬ್ರು ಅತ್ಯಂತ ಭಿನ್ನರಾಗಿದ್ದರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆನ್ನುವುದಕ್ಕಾಗಲಿ ಯಾವನಾದರೂ ತನ್ನ ಸ್ವಾರ್ಥವನ್ನು ಬಿಟ್ಟು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕೆಂಬುದಕ್ಕಾಗಲಿ ಯಾವ ಕಾರಣವನ್ನು ಹೇಳುವುದಕ್ಕಾಗುವುದಿಲ್ಲ ಬೇರೆ ಬೇರೆ ಆಗಿದ್ದರೆ ನಾನು ಅವನಿಗೆ ಯಾಕೆ ಸಹಾಯ ಮಾಡಬೇಕು ಅಂತೇಳಿ ಬರ್ತದೆ ಕಾರಣ ಇಲ್ಲ ಸಹಾಯ ಮಾಡಲಿಕ್ಕೆ ಆದರೆ ನಿಜವಾಗಿಯೂ ನಮ್ಮ ಆತ್ಮನೇ ಎಲ್ಲರ ಆತ್ಮನೂ ಆಗಿರುವ ಎನ್ನತಕ್ಕಂತಹ ಮತದಲ್ಲಿ ಈ ಪ್ರಪಂಚದಲ್ಲಿ ಮತ್ತೊಬ್ಬರ ಸಂಬಂಧವೇ ಇಲ್ಲದೆ ನಾನೊಬ್ಬನೇ ಇರುವುದಿಲ್ಲ ನಾನು ಎಲ್ಲಿಯೇ ಇರಲಿ ನನ್ನ ಇರುವು ಇನ್ನೊಬ್ಬರ ಇರುವಿಗಿಂತ ಬೇರೆ ಅಲ್ಲ ಅಂತೇಳಿ ತಿಳ್ಕೊಳ್ವಂಥದ್ದು ಅಂದರೆ ನನ್ನ ಇರುವ ಅಸ್ತಿತ್ವ ಅಂದರೆ ಆತ್ಮ ಇನ್ನೊಬ್ಬರ ಇರುವ ಅಸ್ತಿತ್ವ ಮತ್ತು ಆತ್ಮ ಅದೆರಡೂ ಒಂದೇ ನನ್ನ ಹಿತವು ಮತ್ತೊಬ್ಬರ ಹಿತಕ್ಕಿಂತ ಬೇರೆ ಅಲ್ಲ ಇನ್ನೊಬ್ಬರಿಗೆ ಒಳ್ಳೆಯದಾದರೆ ನನಗೂ ಒಳ್ಳೆಯದಾಗ್ತದೆ ಯಾಕೆ ಇನ್ನೊಬ್ಬರು ನಾನು ಅಂಥೇಳಿ ಬೇರೆ ಬೇರೆ ಅಲ್ಲ ಒಳಗಿರ್ತಕ್ಕಂಥದ್ದು ಒಂದೇ ಶಕ್ತಿ ಆತ್ಮ ಹಾಗಾಗಿ ಇನ್ನೊ ಇನ್ನೊಂದು ಜೀವಿಗೆ ಸಹಾಯ ಮಾಡಿದರೆ ನನಗೆ ನಾನು ಸಹಾಯ ಮಾಡಿಕೊಂಡು ಹಾಗೆ ಅಂಥೇಳಿ ತಿಳಿಯಬೇಕು ಅಂತೇಳಿ ಎಂಬಂತಹ ಉದಾರವಾದ ತತ್ವಕ್ಕೆ ಈ ಸಿದ್ಧಾಂತ ಬಲವನ್ನು ಕೊಡ್ತದೆ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬ ಕಮ್ಮಂಥೇಳಿ ನಿನ್ನೆ ಹಾಗೆ ನಾವು ಈ ಜಗತ್ತೇ ಅವರ ಕುಟುಂಬ ಆಗಿರ್ತದೆ ಅಂಥೇಳಿ ಹಾಗಾಗಿ ಕುಟುಂಬ ಭರಣ ಪೋಷಣ ಅಂತ ಹೇಳಿದರೆ ಜಗತ್ತನ್ನೇ ಪೋಷಣೆ ಮಾಡುವಂಥದ್ದು ಜಗತ್ತಿಗೇ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಸಲಹುವಂಥದ್ದು ಅದೇ ಪರಮಾತ್ಮ ಜಗತ್ತೇ ಕುಟುಂಬ ಯಾರಿಗೆ ಪರಮಾತ್ಮನಿಗೆ ಅದನ್ನು ಹೇಳ್ತಾಯಿರ್ತೀವಿ ನಾವು ಅದೇ ಅಂಥೇಳಿ ತತ್ವ ಹಸಿ ಅದು ನೀನೇ ಆಗಿದ್ದೀಯ ಆತ್ಮ ಅಂತ ಹೇಳಿದರೆ ಪರಮಾತ್ಮವೇ ಅಂತೇಳಿ ಇಲ್ಲಿ ಹೇಳ್ತಾ ನಮ್ಮೊಳಗಿರ್ತಕ್ಕಂಥ ಪರಮಾತ್ಮತತ್ವವೇ ಎಲ್ಲರೊಳಗೂ ಇದೆ ಅದೇ ಆತ್ಮ ಆತ್ಮತತ್ವ ನಾವು ಅದಕ್ಕಿಂತ ಭಿನ್ನರಲ್ಲ ಒಬ್ರಿಗೊಬ್ಬರು ಕೇವಲ ಹೊರಗಡೆ ಬೇರೆ ಬೇರೆ ಆಕಾರ ತೋರ್ತಾ ಇದೆ ವ್ಯಾವಹಾರಿಕವಾಗಿ ಅಂಥೇಳಿ ಹೇಳ್ತಾ ಇದ್ದಾರೆ ಮತ್ತು ಪ್ರಶ್ನೆ ಮಾಡ್ತಾರೆ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡುವಾಗ ತನ್ನ ಅನುಕೂಲವನ್ನು ಕೈಬಿಡಬೇಕು ಎಂಬುದನ್ನು ಈ ಸಿದ್ಧಾಂತದಲ್ಲಿಯೂ ಕೂಡ ತೋರಿಸಿಕೊಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ನನ್ನ ಆತ್ಮನು ಮತ್ತೊಬ್ಬರ ಆತ್ಮನು ಒಬ್ಬನೇ ಆದ ಮೇಲೆ ತನಗೆ ಎಲ್ಲವನ್ನು ಇಟ್ಟುಕೊಂಡು ಮತ್ತೊಬ್ಬನಿಗೆ ಏನು ಉಪಕಾರ ಮಾಡದಿದ್ದರೆ ಏನು ಆತ್ಮ ಒಬ್ಬನೇ ಅಲ್ವಾ ನನ್ನ ಆತ್ಮ ಮಾಡಿದರೆ ಸೇವೆ ಇನ್ನೊಂದು ಆತ್ಮಕ್ಕೆ ಮಾಡಿದಾಗ ಆಗೋದಿಲ್ವಾ ಈ ಅಭೇದ ಸಿದ್ಧಾಂತದ ಮರೆಯಲ್ಲಿ ಜನರು ಎಂತಹ ಹೀನ ಕೃತ್ಯವನ್ನು ಆದರೂ ಮಾಡ್ಬೋದು ಅಂತೇಳಿ ನನಗೆ ತೋರುತ್ತದೆ ಯಾಕಂದರೆ ನನ್ನ ಸುಖವಾದರೆ ಎಲ್ಲರ ಆತ್ಮನಿಗೂ ಸುಖವಾಗಿಯೇ ತೀರ್ತದೆ ಅಂಥೇಳಿ ಎದುಷ್ಟರಾದವರು ಯೋಚನೆ ಮಾಡ್ಬೋದಲ್ವಾ ಇಂಥ ಪ್ರಶ್ನೆ ಮಾಡ್ತಾರೆ ಆಗ ಸ್ವಾಮೀಜಿಯವರು ಹೇಳ್ತಾರೆ ನಾನು ಹೇಳಿದಂತಹ ಆತ್ಮಸ್ವರೂಪನೂ ನೀವು ಚೆನ್ನಾಗಿ ತಿಳಿದುಕೊಳ್ಳದೇ ಇರುವ ಕಾರಣ ಈ ಪ್ರಶ್ನೆ ಬಂತು ಪರರ ಸುಖವನ್ನು ತಪ್ಪಿಸಿ ಆದರೂ ತನ್ನ ಸುಖವನ್ನು ಸಂಪಾದಿಸಿಕೊಳ್ಳಬೇಕು ಎಂಬುವನು ತಿಳಿದಿರತಕ್ಕಂತಹ ನಾನು ಎಂಬ ಪದಾರ್ಥವು ನಿಜವಾದ ಆತ್ಮನಲ್ಲ ಇನ್ನೊಬ್ಬರಿಗೆ ಏನಾದರೂ ಆದೀತು ತನಗೆ ಮಾತ್ರ ಸುಖ ಆಗಬೇಕು ಅಂತೇಳಿ ತಿಳ್ಕೊಂಡ್ರೆ ಅದು ಆತ್ಮದ ಸ್ವರೂಪ ಇದಕ್ಕೆ ಅಹಂಕಾರ ಅಂತ ಹೇಳಿ ಈ ಅಹಂಕಾರವನ್ನು ತಾವೆಂದು ತಿಳಿದಿರುವವರೇ ವಿಷಯ ಆಸಕ್ತಿಯಲ್ಲಿ ಅವರು ತಮಗೆ ಬೇಕಾದ ವಿಷಯ ಸುಖ ದೊರಕದಿದ್ದರೆ ರಾಗ ದ್ವೇಷಗಳಿಗೆ ಈಡಾಗ್ತಾರೆ ರಾಗ ಅಂದರೆ ಅದರಲ್ಲಿ ಪ್ರೀತಿ ದ್ವೇಷ ಅಂತ ದ್ವೇಷ ಅದರಲ್ಲಿ ಬೇಡ ಅಂತೇಳಿ ಆಗುವಂಥದ್ದು ರಾಗ ಅಂದರೆ ಆಸಕ್ತಿ ಬೇಕು ಅಂತೇಳಿ ಆಗುವಂಥದ್ದು ಇದಕ್ಕೆ ಒಳಗಾಗ್ತಾರೆ ಈ ವಿಷಯ ಸುಖದಿಂದಾಗಿ ಅಹಂಕಾರದಿಂದಾಗಿ ಅಂದರೆ ತನಗೆ ಮಾತ್ರ ಸುಖ ಸಿಕ್ಕೇರಿಸು ಅಂತೇಳಿ ಭಾವಿಸ್ತಕ್ಕಂಥವ್ರು ಇದರಿಂದ ಅವರಿಗೆ ದುಃಖವೂ ಬರ್ತದೆ ಆದರೆ ಎಲ್ಲರಲ್ಲಿ ಒಬ್ಬನೇ ಆತ್ಮ ಇದ್ದಾನೆ ಅದರಲ್ಲಿ ತಿಳಿದಿರುವವರಿಗೆ ಶೋಕ ಮೋಹಗಳು ಬರುವುದಕ್ಕೆ ದಾರಿಯೇ ಇರುವುದಿಲ್ಲ ಯಾಕಂತ ಅವರ ದೃಷ್ಟಿಯಲ್ಲಿ ತನ್ನ ಆತ್ಮನೇ ಎಲ್ಲರ ಆತ್ಮೂ ಕಾರಣ ಯಾರ ಸುಖವನ್ನಾದರೂ ತಪ್ಪಿಸಿ ತನ್ನ ಸುಖವನ್ನು ಸಂಪಾದಿಸಿಕೊಳ್ಳುತ್ತೇನೆ ಅಂತೇಳಿ ಅದರ ಮಾತಿಗೆ ಅರ್ಥವೇ ಇರುವುದಿಲ್ಲ ಯಾಕಂದರೆ ಎಲ್ಲರೊಳಗೆ ನಾನೇ ಇದ್ದೇನೆ ಅಥವಾ ನನ್ನೊಳಗೆ ಎಲ್ಲರೂ ಇದ್ದಾರೆ ಅಂತೇಳಿ ತಿಳ್ಕೊಂಡಾಗ ನಾವು ಇನ್ನೊಬ್ರಿಗೂ ಕೂಡ ಅಪಕಾರ ಮಾಡಲಿಕ್ಕೆ ಹೋಗುವುದಿಲ್ಲ ಸಾಧ್ಯವಾದರೆ ಉಪಕಾರ ಮಾಡ್ತೇವೆ ಯಾಕಂದರೆ ಅಪಕಾರ ಮಾಡಿದರೆ ನಮಗೆ ಅಪಕಾರ ಮಾಡಿಕೊಂಡಾಗೆ ಇನ್ನೊಬ್ರಿಗೆ ಉಪಕಾರ ಮಾಡಿದರೆ ನಮಗೂ ಉಪಕಾರ ಮಾಡಿಕೊಂಡಾಗೆ ಹಾಗಾಗಿ ಇಲ್ಲಿ ಇನ್ನೊಬ್ರಿಗೆ ತೊಂದರೆ ಆಗುವ ಪ್ರಶ್ನೆಯೇ ಇಲ್ಲ ಆದರೆ ಇನ್ನೊಬ್ರಿಗೂ ಉಪಕಾರ ಆದೀತು ಅವಕಾಶ ಸಿಕ್ಕಿದಾಗ ಅಂತೇಳಿ ಹೇಳ್ತಾರೆ ಆಗ ಪ್ರಶ್ನೆ ಮಾಡ್ತಾರೆ ನಮ್ಮೆಲ್ಲರಲ್ಲಿ ಒಬ್ಬನೇ ಆತ್ಮ ಇದ್ದಾನೆ ಅಂತೇಳಿ ಒಪ್ಪದಿದ್ದರೆ ನೀತಿಯನ್ನು ಬೋಧಿಸುವುದಕ್ಕಾಗೋದಿಲ್ವಾ ಎಲ್ಲರಲ್ಲಿ ಒಂಥರ ಯಾಮ್ಯಾಗ ಒಬ್ಬ ಪರಮೇಶ್ವರ ಇದ್ದಾನೆ ಅಂತೇಳಿ ನಂಬದವರು ನೀತಿಗೆ ವಿರುದ್ಧವಾಗಿದ್ದಾರ ವ್ಯವಹಾರದಲ್ಲಿ ನಾನು ನೀನು ಎಂಬ ಭೇದ ಇದ್ದರೂ ಕೂಡ ನಿಜವಾದ ಯುವಕ್ಕೆಲ್ಲ ಆಧಾರವಾಗಲು ಆತ್ಮವಸ್ತು ಯಾವುದೂ ಇಲ್ಲ ಅಂತೇಳಿ ಹೇಳುತ್ತಿರುವಂಥ ನಾಸ್ತಿರೂ ಕೂಡ ನೀತಿಯನ್ನು ಬಿಟ್ಟಿಲ್ಲ ಉದಾಹರಣೆಗೆ ಬೌದ್ಧರನ್ನು ನೋಡಿ ಅವರು ಜೀವಾತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ಒಪ್ಪುವುದಿಲ್ಲ ಆದರೆ ಆ ಮತದಲ್ಲಿ ನೀತಿಗೇನಾದರೂ ಕಡಿಮೆ ಉಂಟ ಅದರಿಂದ ಸಮಾಜ ಸುಖಕ್ಕೂ ಶಾಂತಿಗೂ ಆಧಾರವಾಗಿ ಬರೆಯ ನೀತಿಯನ್ನೇ ಏತಕ್ಕೂ ಉಪದೇಶಿಸಬಾರದು ಸತ್ಯವನ್ನು ಹೇಳಬೇಕು ಧರ್ಮವನ್ನು ಆಚರಣೆ ಮಾಡಬೇಕು ಆಮೇಲೆ ಅಹಿಂಸೆಯನ್ನೇ ಆಚರಿಸಬೇಕು ಹಿಂಸೆ ಮಾಡಬಾರ್ದು ಈ ರೀತಿಯಾದ ನೀತಿ ಮಾತ್ರ ಇದ್ರೆ ಸಾಕಲ್ಲ ಈ ಆತ್ಮ ಪರಮಾತ್ಮ ಯಾಕೆ ಈ ಆತ್ಮವಿಚಾರ ಯಾಕೆ ಬೇರೆ ಅಂಥೇಳಿ ಕೇಳ್ತಾರೆ ಆಗ ಅದಕ್ಕೆ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ನಿಜ ನೀತಿಯಿಂದ ನಡೆದುಕೊಳ್ಳುವುದಕ್ಕೆ ಆತ್ಮವಿಚಾರವೇನೂ ಬೇಕಿಲ್ಲ ಆದರೆ ಪಂಚಾಂಗ ಅಥವಾ ಅಡಿಗಲ್ಲು ಅಡಿಗಟ್ಟು ಇಲ್ಲದಂತೆ ಇಲ್ಲದೇ ಉಪದೇಶಿಸಿದ ನೀತಿಯು ಶಾಸ್ತ್ರೀಯವೆನಿಸುವುದಿಲ್ಲ ಶಾಶ್ವತವಾದ ಪರಿಣಾಮವನ್ನು ಕೊಡುವುದಿಲ್ಲ ಆದ ಕಾರಣ ಯಾವ ಉಪದೇಶವೂ ಇಲ್ಲದೆಯೇ ಕೆಲವರು ಅಥವಾ ಕೆಲವರೇಕೆ ಬಹುಮಂದಿ ಅನೀತಿವಂತರಾಗಿಯೂ ಇರುತ್ತಾರೆ ಯಾಕಂದರೆ ನೀತಿ ಅವರವರಿಗೆ ಬೇಕಾದಾಗ ತಿರುಚಿಕೊಳ್ತಾರೆ ಅದಕ್ಕೆ ಸಮರ್ಥನೆ ಕೊಡ್ತಾರೆ ಯಾಕೆ ಹಾಗೆ ಮಾಡಿದ್ದು ಅಂತೇಳಿ ಯಾವುದೋ ಒಂದು ತಪ್ಪು ಕಾರ್ಯ ಮಾಡಿದರೆ ಅವರದೇವುದೋ ಒಂದು ನೀತಿ ಅಲ್ಲಿ ಉತ್ಪತ್ತಿ ಆಗ್ತದೆ ಅವರ ಯುಕ್ತಿಯಿಂದ ಅದಕ್ಕೆ ಶಾಸ್ತ್ರದ ತಳಹದಿ ಇಲ್ಲ ಶಾಸ್ತ್ರದಲ್ಲಿ ಹಾಗೆ ಹೇಳಿರುವುದಿಲ್ಲ ಹಾಗಾಗಿ ಎಲ್ಲ ಮತದವರು ನೀತಿಯನ್ನೇ ಹೊಗಳಿದ್ದಾರೆ ಆದರೆ ನೀತಿಯ ಆಧಾರವೇನೆಂಬುದನ್ನು ಮಾತ್ರ ಎಲ್ಲರೂ ಸ್ಪಷ್ಟವಾಗಿ ತಿಳಿಸಿಕೊಡುವುದಿಲ್ಲ ಯಾಕಂದರೆ ಹೇಳಿದರೆ ಯಾವುದು ನೀತಿ ಯಾವುದು ಅನೀತಿ ಎಂಬುದನ್ನು ಗುರುತಿಸುವುದಕ್ಕೆ ಮಿಕ್ಕ ಸಿದ್ಧಾಂತಗಳಲ್ಲಿ ಹೆಗ್ಗುರುತೆಯನ್ನು ಇರುವುದಿಲ್ಲ ದೊಡ್ಡದಾದ ಒಂದು ರಿಮಾರ್ಕ್ಸ್ ರಿಮಾರ್ಕೇಬಲ್ ಒಂದು ಅದರ ಗುರುತಿಸುವಂತಹದ್ದು ಯಾವುದೂ ಇಲ್ಲ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿದರೆ ತಾವು ಹೇಳುವುದೇನು ತಮ್ಮ ಪ್ರಕಾರ ಏನು ಅಂತ ಪ್ರಶ್ನೆ ಮಾಡ್ತಾರೆ ಆಗ ಯಾ ಆಗ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ಯಾವುದನ್ನು ಆಚರಿಸೋದರಿಂದ ಮನುಷ್ಯನು ನಾನು ಮತ್ತೊಬ್ಬರೆಂಬಂತಹ ಭೇದ ಭಾವವನ್ನು ತೊರೆದು ನಾನು ಮತ್ತೊಬ್ಬ ಅಂದ ಎಂತಕ್ಕಂಥ ಭೇದ ಭಾವವನ್ನು ತೊರೆದು ಸರ್ವರಲ್ಲಿಯೂ ಇರತಕ್ಕಂತಹ ಆತ್ಮನೇ ತಾನೆಂಬಂತಹ ಉತ್ತಮ ತತ್ವವನ್ನು ಕಂಡುಕೊಳ್ಳುವುದಕ್ಕೆ ಸಹಾಯವಾಗ್ತದೋ ಅದು ಧರ್ಮ ಹಾಗಿಲ್ಲದೆ ಅಂತಾ ಭೇದ ಒತ್ತಿ ಕೀಳು ಭಾವನೆಯನ್ನು ಬಲಪಡಿಸ್ತಕ್ಕಂಥದ್ದು ಯಾವುದೋ ಅದು ಅಧರ್ಮ ಇದನ್ನು ಅರಿತವರಿಗೆ ಧರ್ಮಸ್ವರೂಪ ವಿಚಾರದಲ್ಲಿ ಮಿಕ್ಕವರ ನಂಬಿಕೆಗೂ ಆಮೇಲೆ ಅಧ್ಯಾತ್ಮ ಸಿದ್ಧಾಂತಕ್ಕೂ ಇರತಕ್ಕಂಥ ತಾರತಮ್ಯ ಸ್ಪಷ್ಟ ಆಗ್ತದೆ ಅಂದರೆ ಪರಮೇಶ್ವರನ ಒಪ್ಪುವಂಥದ್ದು ಧರ್ಮ ಪರಲೋಕ ಸುಖವನ ಕೊಡುವಂಥದ್ದು ಧರ್ಮ ದೊಡ್ಡವರು ಉಪದೇಶಿಸಿರ್ತಕ್ಕಂಥ ಧರ್ಮ ಎಂದು ಮುಂತಾಗಿ ಬೇರೆ ಬೇರೆ ಮತಗಳಲ್ಲಿ ಹೇಳಿರತಕ್ಕಂಥ ಧರ್ಮ ಲಕ್ಷಣಗಳಿಂತ ಲಕ್ಷಣಗಳಿಗಿಂತ ಅಧ್ಯಾತ್ಮ ವಿಚಾರದಲ್ಲಿ ನಾವು ಕಂಡುಕೊಳ್ತಕ್ಕಂಥ ಈ ಧರ್ಮ ಲಕ್ಷಣ ಎಷ್ಟು ಮೇಲುತರದ್ದು ಅಂತೇಳಿ ಈಗ ನಿಮಗೇ ಗೊತ್ತಾಗಿರ್ಬೋದು ಅಂದರೆ ಯಾವುದನ್ನು ಆಚರಿಸುವುದರಿಂದ ಮನುಷ್ಯನು ನಾನು ಇನ್ನೊಬ್ಬ ಏನತಕ್ಕಂಥ ಭೇದ ಭಾವವನ್ನು ತೊರೆದು ಸರ್ವರಲ್ಲಿಯೂ ಇರತಕ್ಕಂಥ ಆತ್ಮನೇ ತಾನು ಏನಂತಕ್ಕಂಥ ಉತ್ತಮ ತತ್ವವನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಆಗ್ತದೋ ಅಂತಹ ಆಚರಣೆ ಏನಿದೆ ಅದೇ ಧರ್ಮ ಅಂತೇಳಿ ಹೇಳ್ತಾರೆ ಮತ್ತು ನಮ್ಮ ದೇವರು ಹೇಳಿದ್ದಿದ್ದು ಇದನ್ನು ಮಾಡಿದರೆ ಧರ್ಮ ಇದು ಬಿಟ್ಟು ಬೇರೆ ಮಾಡಿದರೆ ಅಧರ್ಮ ಎನ್ನತಕ್ಕಂತಹ ಬೇರೆ ಬೇರೆ ಮತಗಳ ಅಭಿಪ್ರಾಯ ಅಲ್ಲ ಇದು ಅದಕ್ಕಿಂತ ಎಷ್ಟೋ ಶ್ರೇಷ್ಠವಾದದ್ದು ಇದು ಅಂತೇಳಿ ನಿಮಗೀಗ ಗೊತ್ತಾಗಬಹುದು ಅಂತೇಳಿ ಹೇಳ್ತಾರೆ ಆಗ ಪ್ರಶ್ನೆ ಕೇಳ್ತಾರೆ ಮೇಲೇನು ಕೀಳು ಏನು ಅವರೆಲ್ಲರೂ ಒಂದು ಕಾರಣವನ್ನು ಕೊಟ್ಟಿರುವ ಹಾಗೆ ನೀವು ಒಂದು ಕಾರಣವನ್ನು ಕೊಟ್ಟಿದ್ದೀರಿ ಇದರಲ್ಲಿ ಹೆಚ್ಚುಗಾರಿಕೆಯೇನು ಇದರ ಹೆಚ್ಚುಗಾರಿಕೆ ಏನು ಅಂತ ಹೇಳಿದರೆ ನಮಗೆಲ್ಲರಿಗೂ ಒಬ್ಬನೇ ಆತ್ಮನೆಂದು ನಾವು ಹೇಳುವುದನ್ನು ಯಾವನು ಬೇಕಾದರೂ ಅನುಭವಕ್ಕೆ ಹೊಂದಿಸಿ ಮನೆಗಾಣಬೋದು ಅನುಭವಿಸಿ ನೋಡ್ಬೋದು ಅದನ್ನು ಮಿಕ್ಕ ಆಧಾರಗಳು ಹಾಗಲ್ಲ ವಿಶ್ವಾಸದಿಂದ ನಂಬಬೇಕಾದವುಗಳಾಗಿವೆ ಬೇರೆಲ್ಲವೂ ಕೂಡ ಅವರು ಹೇಳಿದ್ದಾರೆ ನಾವು ನಂಬೋಣ ಅವರು ಅವರನ್ನು ನಂಬಿದ ಕಾರಣ ಅವ್ರು ಹೇಳಿದ್ದನ್ನು ನಂಬೋಣ ಅಂತೇಳಿ ಉಳಿದವುಗಳಲ್ಲ ಇದು ಹಾಗಲ್ಲ ಇದು ಅನುಭವ ಸಿದ್ಧ ಒಬ್ಬನ ಅನುಭವಿಸಿ ನೋಡ್ಬೋದು ಇದನ್ನು ಇಷ್ಟೇ ಅಲ್ಲ ಮತಗಳಲ್ಲಿ ಹೇಳಿರತಕ್ಕಂತಹ ನಂಬಿಕೆಗಳಿಗೂ ಈ ಅಧ್ಯಾತ್ಮ ವಿಚಾರವೇ ಸರಿಯಾದ ಆಧಾರವನ್ನು ಒದಗಿಸ್ತದೆ ಎಂಬುದನ್ನು ಮೊದಲೇ ಹೇಳಿದ್ದೇನೆ ಅಂತ ಹೇಳ್ತಾರೆ ಅಂದರೆ ತಾವು ಹೇಳುವುದನ್ನು ಯಾರು ಬೇಕಾದರೂ ಮನಗಾಣಬಹುದೇ ಇದು ನನಗೆ ಭಾಳ ಆಶ್ಚರ್ಯ ಹುಡುಗರಿಗೂ ಹೆಂಗಸರಿಗೂ ಇದನ್ನೆಲ್ಲ ತಿಳ್ಕೊಳ್ಳೋದು ಸಾಧ್ಯವೇ ಮಕ್ಕಳಿಗೆ ಹೆಂಗಸರಿಗೆ ಎಲ್ಲ ಶಾಸ್ತ್ರ ವಿಚಾರ ಮಾಡದಾರದವರಿಗೆ ಇದು ಮನ ಇದು ಅರ್ಥ ನಮ್ಮ ದೇಶದವರ ಅಲ್ಲದವರು ಹಿಂದೂ ಮತದಲ್ಲಿ ನಂಬಿಕೆಯಿಲ್ಲದವರು ಈ ವಿಷಯವನ್ನು ಮನಸ್ಸಿಗೆ ಅಳವಡಿಸಿಕೊಳ್ಳಬಹುದೇ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಆಗ ಸ್ವಾಮೀಜಿಯವರು ಹೇಳ್ತಾರೆ ಯಾರಿಗೆ ವಿಚಾರ ಮಾಡುವ ಶಕ್ತಿ ಇದೆಯೋ ಯಾರಿಗೆ ಮನುಷ್ಯನಿಗೆ ಯಾರು ಬರೀ ಕುತೂಹಲದಿಂದ ವಿಚಾರ ಮಾಡುವುದಿಲ್ಲವೋ ಅಂತಹ ಮನುಷ್ಯರಿಗೆ ಯಾರು ತತ್ವವನ್ನು ತಿಳಿಯಬೇಕು ಎಂದು ಹಾತರೊಯ್ಯುತ್ತಾ ಇದ್ದಾರೋ ಅಂದರೆ ಯಾರು ಬರಿಯ ಕುತೂಹಲದಿಂದ ವಿಚಾರ ಮಾಡುವುದಿಲ್ಲವೋ ಅಂದರೆ ಕುತೂಹಲ ಇಂಟ್ರೆಸ್ಟ್ ಅಂದರೆ ಕೇವಲ ಕುತೂಹಲ ಮಾತ್ರ ಅದರ ಬಗ್ಗೆ ಅದು ಬೇಕೇ ಬೇಕು ತಿಳಿಯಬೇಕೇನತಕ್ಕಂತಹ ಒಂದು ತೀವ್ರವಾದ ಹಂಬಲ ಇಲ್ಲ ಅದನ್ನು ತಿಳ್ಕೊಳ್ಳಿಕ್ಕೆ ಒಂದು ಇಂಟ್ರೆಸ್ಟ್ ಅಷ್ಟೇ ಕುತೂಹಲ ಅಷ್ಟೇ ಬರೀ ಕುತೂಹಲದಿಂದ ಮಾತ್ರ ಯಾರು ತರುವಂಥವ್ರು ವಿಚಾರ ಮಾಡುವುದಿಲ್ಲ ಅದ್ರ ಬಗ್ಗೆ ಹೆಚ್ಚಾಗಿ ಏನೋ ಏನಾದರೂ ಒಬ್ಬರು ಹೇಳಿದರೆ ಅದನ್ನು ತಿಳ್ಕೊಳ್ತಾರೆ ಅಷ್ಟೇ ಹೊರತು ತಾನೇ ಸ್ವಂತ ವಿಚಾರ ಅದರ ಬಗ್ಗೆ ಹೆಚ್ಚತ್ತು ಹೆಚ್ಚೆಚ್ಚು ಶ್ರವಣ ಮನನ ನಿತ್ಯಾಸನ ನಿರಂತರವಾಗಿ ಮಾಡಿದರೆ ಮನ ಮಾಡಿದರೆ ಅದರ ವಿಚಾರ ಅದರ ಅನುಭವ ಆಗ್ತದೆ ಹೊರತು ಬರೀ ಕುತೂಹಲದಿಂದ ಯಾರು ವಿಚಾರ ಮಾಡುವುದಿಲ್ಲ ಅಂಥವ್ರಿಗೆ ಇದು ದಕ್ಕುವುದಿಲ್ಲ ಯಾರು ತತ್ವವನ್ನು ತಿಳಿಯಬೇಕೆಂದು ಹಾತೊರೆಯುತ್ತಾ ಇದ್ದವರು ಯಾರು ಯುಕ್ತವಾದದ್ದನ್ನು ತಿಳಿದುಕೊಳ್ಳೋದಕ್ಕೂ ಅಯುಕ್ತವಾದದನ್ನು ಬಿಡುವುದಕ್ಕೂ ಸಿದ್ಧರಾಗಿದ್ದಾರೋ ಯೋಗ್ಯವಾದದ್ದನ್ನು ತೆಕ್ಕುವುದಕ್ಕೂ ಅಯೋಗ್ಯವಾದನ್ನು ಬಿಡಲಿಕ್ಕೆ ಇಷ್ಟ ಇದೆಯೋ ಯಾರಿಗೆ ಹ್ಞೂ ನಮ್ಗೆ ಒಳ್ಳೆಯದು ಮಾತ್ರ ಬೇಕು ಕೆಟ್ಟದ್ದು ಬೇಡ ಅಂತೇಳಿ ಯಾರಿಗಿದೆಯೋ ಅಂಥವ್ರು ಯಾರು ಮತ್ತೆ ಯಾವ ವಿಷಯದಲ್ಲಿಯೂ ಮನಸ್ಸನ್ನು ಹರಿಯಗೊಡದೆ ವಿಚಾರದ ವಿಷಯದಲ್ಲಿಯೇ ಅದನ್ನು ನಿಲ್ಲಿಸಿಕೊಳ್ಳುವ ಸಂಸ್ಕಾರವನ್ನು ಪಡೆದಿದ್ದಾರೋ ಈ ಅಧ್ಯಾತ್ಮ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏಕಾಗ್ರ ಚಿತ್ತದಿಂದ ಬೇರೆ ಏನನ್ನು ಯೋಚಿಸದೆ ಇದನ್ನೇ ಚಿಂತನೆ ಮಾಡತಕ್ಕಂಥ ಶಕ್ತಿ ಯಾರಿಗಿದೆಯೋ ಆ ಸಂಸ್ಕಾರ ಯಾರಿಗಿದೆಯೋ ಪೂರ್ವ ಸಂಸ್ಕಾರ ಅವರೆಲ್ಲ ಇದನ್ನು ಮನಗಾಣಬಹುದು ಇದರ ಅನುಭವನ ಪಡಿಬೋದು ಈ ಯೋಗ್ಯತೆಯೊಂದು ಇದ್ದರೆ ಹುಡುಗರು ಹೆಂಗಸರು ಏನತಕ್ಕಂಥ ಭೇದವೇನೂ ಇಲ್ಲ ಇದಕ್ಕೆ ಈಗ ನಾವು ಹೇಳ್ತಾ ಇರ್ತೀವಿ ವಿಚಾರಕ್ಕೆ ಈ ದೇಶದವರೇ ಆಗಬೇಕು ಅಥವಾ ಹಿಂದೂ ಮತವನ್ನು ನಂಬಿದವರೇ ಆಗಬೇಕು ಅಂತೇಳಿಲ್ಲ ಈಗಿನ ಕಾಲದವರು ಆಗಬೇಕೆಂಬುದಾಗಲಿ ಅಥವಾ ಅವಶ್ಯವಿಲ್ಲವೆಂಬುದಾಗಲಿ ಈ ರೀತಿಯಲ್ಲಿ ಯಾವುದು ಇಲ್ಲ ಯಾರಿಗೂ ಇದು ಇವಿಷ್ಟು ಯೋಗ್ಯತೆ ಬೇಕಷ್ಟೇ ಈ ವಿಚಾರವನ್ನು ಹೇಗೆ ಮಾಡಬೇಕು ಅಂತ ಮುಂದಿನ ಪ್ರಶ್ನೆ ಬರ್ತದೆ ಈ ವಿಷಯವನ್ನು ಮತ್ತೊಮ್ಮೆ ಚರ್ಚೆಗೆ ತಗೊಳ್ಳುವ ಈ ಅಧ್ಯಾತ್ಮ ವಿಚಾರ ಎನ್ನತಕ್ಕಂಥದ್ದು ಅರ್ಥವಿಲ್ಲದ ಮಾತು ಎಂದಾಗಲಿ ಅಥವಾ ಈ ವಿಚಾರದಿಂದ ಲೋಕಕ್ಕೆ ಏನೂ ಪ್ರಯೋಜನವಿಲ್ಲ ಎಂಬುದಾಗಲಿ ಹೇಳುವಂಥದ್ದು ತಪ್ಪು ಎನ್ನುವಂಥದ್ದು ಇದುವರೆಗಿನ ನಮ್ಮ ಸಂಭಾಷಣೆಯಲ್ಲಿ ಸಿದ್ಧ ಆಗಿದೆ ಅಧ್ಯಾತ್ಮ ವಿಚಾರದಿಂದ ಲೋಕವ್ಯವಹಾರದಲ್ಲಿ ಒಂದು ಬಗೆಯ ಹೊಸ ದೃಷ್ಟಿ ಉಂಟಾಗ್ತದೆ ಅಂಥೇಳಿ ಇದರಿಂದ ಜನರಲ್ಲಿ ಒಬ್ಬರಿಗೊಬ್ಬರಿಗೆ ಮೈತ್ರಿ ಉಂಟಾಗ್ತದೆ ಎಂಬುದಾಗಿ ಸಂಕ್ಷೇಪವಾಗಿ ತಿಳಿಸಿದ್ದೇನೆ ಈಗಾಗಲೇ ಈ ದೃಷ್ಟಿಯಿಂದ ಯಾಕಂದರೆ ಎಲ್ಲರೊಳಗಿರ್ತಕ್ಕಂಥದ್ದು ನಾನೇ ಅಥವಾ ನನ್ನೊಳಗಿರ್ತಕ್ಕಂಥ ಎಲ್ಲರೂ ಆತ್ಮ ಎಲ್ಲರೊಳಗಿರ್ತಕ್ಕಂಥದ್ದು ಎನ್ನುವ ಭಾವನೆ ಉಂಟಾದ ಮೇಲೆ ಆ ದ್ವೇಷ ಎಂಬತಕ್ಕಂಥ ಹೋಗ್ತದೆ ಮೈತ್ರಿ ಬರ್ತದೆ ಈ ದೃಷ್ಟಿಯಿಂದ ಆರ್ಥಿಕ ಸಾಮಾಜಿಕ ರಾಜಕೀಯ ಮುಂತಾದ ತೊಡಕಿನ ಪ್ರಶ್ನೆಗಳನ್ನು ಹೇಗೆ ಬಿಡಿಸಬಹುದು ಎಂಬುದನ್ನು ಎಂಬ ವಿವರವನ್ನು ಕೂಡ ಮತ್ತೊಮ್ಮೆ ಹೇಳ್ತೇನೆ ಇದುವರೆಗಿನ ಸಂಭಾಷಣೆಯಿಂದ ಅಧ್ಯಾತ್ಮ ವಿಚಾರದಲ್ಲಿ ನಿಮಗೆ ಒಂದಿಷ್ಟಾದರೂ ಆಸಕ್ತಿ ರುಚಿ ಸವಿ ಉಂಟಾಗಿದ್ದರೆ ನಾನು ಧನ್ಯ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಇದು ಈ ಅಧ್ಯಾತ್ಮವೆಂದರೆ ಏನು ಅನ್ನತಕ್ಕಂತಹ ಒಂದು ವಿಚಾರದ ಬಗ್ಗೆ ಇವರು ನಮ್ಮ ಸ್ವಾಮೀಜಿಯವರು ಹೇಳಿರತಕ್ಕಂತಹ ಒಂದು ವಿಚಾರ ಸುಂದರವಾಗಿದೆ ಮೂಲಭೂತವಾದಂತಹ ವಿಚಾರ ಇದು ಅಧ್ಯಾತ್ಮ ಪ್ರವೇಶಕ್ಕೆ ಇದೊಂದು ಕೈಗನ್ನಡಿಯ ಹಾಗೆ ಇದೆ ವೇದಾಂತದ ಪ್ರವೇಶಕ್ಕೆ ಹಾಗಾಗಿ ಇದನ್ನ ಇವತ್ತಿಗೆ ಸಮಾಪ್ತಿಯಾಗಿ ಈ ಪುಸ್ತಕ ಸಮಾಪ್ತಿ ಮಾಡೋಣ ಮುಂದೆ ಮುಂದಿನದನ್ನು ಮುಂದಿನ ಹಂತವನ್ನು ನೋಡೋಣ ಹರೇ ರಾಮ ಓಂ ಸದ್ಗುರು ಚರಣಾರ್ಪಿತ